ಮುಂದೆ ತ್ರಿವಿಧ ಜೀವಾಭಿಮಾನಿಗಳ ತಾರತಮ್ಯವನ್ನು ಹೇಳುತ್ತಾರೆ ಸತ್ವಜೀವರ ಮಾನಿ ಬ್ರಹ್ಮನು ನಿತ್ಯಬದ್ಧರೊಳಗೆ ಪುರಂಜನ ದೈತ್ಯ ಸಮುದಾಯಾಧಿಪತಿ ಕಲಿಯೆನಿಪ ಪವಮಾನ ನಿತ್ಯದರೊಳಗೆ ಅವರೊಳಗೆ ಕರ್ಮ ಪ್ರವರ್ತಕನು ತಾನಾಗಿ ಶ್ರೀ ಪುರುಷೋತ್ತಮನ ಸಂಪ್ರೀತಿ ಗೋಸುವ ಮಾಡಿ ಮಾಡಿಸುವ ಸತ್ವಿಕ ಜೀವರಿಗೆ ಅಭಿಮಾನಿ ಬ್ರಹ್ಮದೇವರು ನಿತ್ಯ ಸಂಸಾರಿಗಳಿಗೆ ಅಭಿಮಾನಿ ಪುರಂಜನಾನು ರಾಜ ದೈತ್ಯ ಸಮುದಾಯಕ್ಕೆ ಕಲಿ ಎಲ್ಲಾ ಜೀವರೊಳಗೆ ಕರ್ಮ ಪ್ರವೃತ್ತರಾಗಿರುವಂತಹ ವಾಯುದೇವರು ಅವರೊಳಗೆ ನಿತ್ಯದಲ್ಲಿ ಪುರುಷೋತ್ತಮನ ಉತ್ತಮ ಸಂಪ್ರೀತಿಯನ್ನು ಪಡಿಬೇಕು ಅಂತ ಕರ್ಮಗಳನ್ನು ಭಗವಂತನ ಮಾಡಿ ಮಾಡಿಸ್ತಾರೆ ಪ್ರಾಣದೇವರು ತ್ರಿವಿಧ ಜೀವರಾಶಿಗಳಲ್ಲೂ ಪ್ರವರ್ತಕರು ಅನ್ನೋ ವಿಚಾರವನ್ನು ಹಿಡಿತಾರೆ ಪ್ರಾಣದೇವನು ತ್ರಿವಿಧರೊಳಗೆ ಪ್ರವೀಣತಾನೆಂದೆನಿಸಿ ಅಧಿಕಾರ ಅನುಸಾರದಿ ಮಾಡಿ ಮಾಡಿಸುವ ಜ್ಞಾನ ಭಕ್ತಿ ಸುರರ್ಗೆ ಮಿಶ್ರಜ್ಞಾನ ಮಧ್ಯಮ ಜೀವರಿಗೆ ಅಜ್ಞಾನ ಮೋಹದ್ವೇಷಗಳು ದೈತ್ಯರಿಗೆ ಕೊಡುತ್ತೀಪ ವೈದೇವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವೈಷಮ್ಯ ನೈರ್ಗುಣ್ಯ ದೋಷಾದಿಗಳಿಲ್ಲ ಮುಖ್ಯ ಪ್ರಾಣದೇವರು ತ್ರಿವಿಧ ಜೀವರಾಶಿಗಳಲ್ಲಿ ತಾನು ಅತ್ಯಂತ ಪ್ರವೀಣ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಕ್ರಮವನ್ನು ಮಾಡಿ ಮಾಡಿಸ್ತಾರೆ ಸರ್ವಜ್ಞರು ದೇವತೆಗಳಿಗೆ ಸಾತ್ವಿಕರಿಗೆ ಜ್ಞಾನಭಕ್ತಿಗಳನ್ನು ಮಧ್ಯಮ ಜೀವರಿಗೆ ಮಿಶ್ರಜ್ಞಾನವನ್ನು ದೈತ್ಯರಿಗೆ ಅಜ್ಞಾನ ಮೋಹಾದ್ವೇಷಗಳನ್ನೆಲ್ಲ ಕೊಡ್ತಾರೆ ಅವರ ಸ್ವರೂಪದಂತೆ ಭಗವಂತನ ಆಜ್ಞೆಯಂತೆ ಪ್ರೇರಣೆ ಮಾಡ್ತಾರೆ ಹೊರತು ವಾಯುದೇವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವೈಷಾಮ್ಯ ನಿರ್ಗುಣ್ಯ ದೋಷ ಸರ್ವತಾ ಇಲ್ಲ ಸಕಲ ಕ್ರಿಯಾ ಸಾಮರ್ಥ್ಯವನ್ನು ಹೊಂದಿರೋದರಿಂದ ಮುಖ್ಯ ಪ್ರಾಣದೇವರಿಗೆ ಪ್ರವೀಣ ಅಂತ ವಿಶೇಷಣವನ್ನು ಹಚ್ಚುತ್ತಾರೆ ತ್ರಿವಿಧ ಜೀವರ ಸ್ವರೂಪಯೋಗ್ಯತೆಯನ್ನು ಬಲ್ಲವರಾದ್ರಿಂದಲೂ ವಾಯುದೇವರು ಪ್ರವೀಣರು ಸರ್ವಜ್ಞರು ಇಂತಹ ಮುಖ್ಯ ಪ್ರಾಣದೇವರು ಪ್ರವೀಣರು ಅಂತ ಅನಿಸ್ಕೊಂಡು ತ್ರಿವಿಧ ಜೀವರಲ್ಲಿ ಅವರವರ ಅನಾದಿ ಯೋಗ್ಯತೆ ಸ್ವರೂಪಕ್ಕೆ ಅನುಗುಣವಾಗಿ ಶುಭಕರ್ಮಗಳನ್ನು ಮಿಶ್ರಕರ್ಮಗಳನ್ನು ಅಶುಭ ಕರ್ಮಗಳನ್ನು ಭಗವಂತನ ಆಜ್ಞೆ ಆ ರೀತಿಯಾಗಿ ಪ್ರೇರಣೆಯನ್ನು ಮಾಡ್ತಾರೆ ತನ್ನ ಅಧೀನದಲ್ಲಿರ್ತಕ್ಕಂಥ ಇಂದ್ರಿಯಾಭಿಮಾನಿ ದೇವತೆಗಳಲ್ಲೂ ತತ್ವಾಭಿಮಾನಿ ದೈತ್ಯರ ಮೂಲಕವೂ ಮಾಡಿ ಮಾಡಿಸ್ತಾರೆ ಇಂದ್ರಿಯಗಳಲ್ಲಿ ಪ್ರಕಾಶತ್ವ ವ್ಯಾಪ್ತವಾಗಿರುವಂಥ ಜೀವನ ಅನುಭವಕ್ಕೆ ತಂದುಕೊಡ್ತಾರೆ ಮುಕ್ತಿಯೋಗ್ಯ ಚೇತನರಾಗಿರ್ತಕ್ಕಂಥ ಸಾತ್ವಿಕ ಜೀವ ವರ್ಗಕ್ಕೆ ಭಗವಂತನಲ್ಲಿ ಸಮೀಚೀನವಾಗಿರ್ತಕ್ಕಂಥ ನಿಶ್ಚಯ ಜ್ಞಾನವನ್ನು ಮತ್ತು ಭಗವಂತನ ಪಾದಾರವಿಂದಗಳಲ್ಲಿ ದೃಢರೂಪವಾಗಿರ್ತಕ್ಕಂಥ ಭಕ್ತಿಯನ್ನು ಕೊಡ್ತಾರೆ ಸುರಶಬ್ದಿಂದ ರುದ್ರಾದಿ ತೃಢಾಂತ ಸಮಸ್ತ ಸಾತ್ವಿಕ ಜೀವರನ್ನು ಕೂಡಲಿ ಪರಿಗಣನೆ ಮಾಡಬೇಕು ಅದರಿಂದ ಜ್ಞಾನ ಭಕ್ತಿ ಸೂರರಿಗೆ ಕೊಡ್ತಾರೆ ರಾಜಸರಾದ ಮಧ್ಯಮ ಜೀವರು ನಿತ್ಯಬದ್ಧರಾಗಿರ್ತಕ್ಕಂಥ ನಿತ್ಯ ಸಂಸಾರಿಗಳು ಅವರಲ್ಲಿದ್ದು ಮಿಶ್ರ ಕರ್ಮಗಳನ್ನು ಮಾಡಿ ಮಾಡಿಸ್ತಾ ಅವರಿಗೆ ಸಂಶಯ ಜ್ಞಾನ ಚಿದ್ರ ಭಕ್ತಿಯನ್ನು ಕೊಟ್ಟು ಸುಖ ದುಃಖ ಮಿಶ್ರಣವಾದ ಗತಿಯನ್ನು ಕೊಡಲಿಕ್ಕೆ ಕಾರಣೀಭೂತರಾಗಿದ್ದಾರೆ ವಾಯಿದೇವರು ಅದೇ ತಾಮಸರಲ್ಲಿ ಅಜ್ಞಾನ ಮೋಹ ದ್ವೇಷಗಳ ದೈತ್ಯರಿಗೆ ಕೊಡುತ್ತೀಪ ಭಗವಂತ ಮತ್ತು ಭಗವದ್ಭಕ್ತರಲ್ಲಿ ತೀವ್ರ ಸ್ವರೂಪವಾಗಿರ್ತಕ್ಕಂಥ ದ್ವೇಷವನ್ನು ಮಾಡ್ತಾ ತಮೋಯೋಗ್ಯರಾದ ದೈತ್ಯರಿಗೆ ವಿಪರೀತ ಜ್ಞಾನ ಅನ್ಯಥಾಜ್ಞಾನ ಮಿಥ್ಯಾಜ್ಞಾನ ಸೋಹಂ ಉಪಾಸನೆ ಇತ್ಯಾದಿ ಎಲ್ಲವನ್ನು ಕೊಟ್ಟು ದ್ವೇಷಾದಿಗಳನ್ನು ಅಭಿವೃದ್ಧಿ ಮಾಡಿ ನಿತ್ಯ ದುಃಖ ಸ್ವರೂಪಭೂತವಾದ ಹಂತ ಮಸ್ಸಿನ ಗತಿಗೆ ಹಾಕ್ತಾರೆ ಹೀಗೆ ಅವರವರ ಯೋಗ್ಯತೆಯಂತೆ ಮಾಡಿಸ್ತಾರೆ ಹೊರತು ವಯದೆಯವರು ಕೂಡ ವೈಷಮ್ಯ ದೋಷ ರಹಿತರು ಅನ್ನೋ ವಿಚಾರವನ್ನು ಹೇಳ್ತಾರೆ